بسم الله الرحمن الرحيم परमदयामयनो करुणानिधियु आदा अल्लाहना नाम अदिल्ला हल अता अल الانسانিন মিন الده르 लम यकु शयअन مذكورا मानवन मेले अवनंद प्रस्थापनीय वस्तुवे आगिरदंतह सुदीर्घ कालवंद कळेदिदये इन خلقنا الانسان من نطفه امشاج نبتليه فجعلناه سميعا بصيرا നൗ മാനവนนൊ വന്ദ സംമിശര വീര്യന്ദ സൃഷ്ടിസിদেവു അവนนൊ പരീക്ഷിസലിക്കകി മത് ഈ ഉദ്ദേശന്ദ നൗ അവนนൊ ആлисവവനകി ಹಾಗು ವೀಕ್ಷಿಸುವವನಾಗಿ ಮಾಡಿದೆವು ಇವರಾತ್ ನಾವು ಅವನಿಗೆ ಮಾರ್ಗದರ್ಶನ ಮಾಡಿದೆವು ಅವನು ಕೃತಜ್ಞತೆ ಸಲ್ಲಿಸುವವನಾಗಲಿ ಅಥವಾ ಕೃತಜ್ಞನಾಗಲಿ ಇನ್ನ ಸರಸಿಲವ ಸತ್ಯ ನಿಷೇಧಿಗಳಿಗೆ ನಾವು ಸಂಕೋಲೆಗಳನ್ನು ಕಂಟಕಡಗಗಳನ್ನು ದಗದಗಿಸುವ ಅಗ್ನಿಯನ್ನು ಸಿದ್ಧಗೊಳಿಸಿಟ್ಟಿದ್ದೇವೆ ಏನ್ನಲ್ಲಾರ ಶ್ರಗು ಲಿ ಕ ಸಿಂಗುಹೂರ ಸಜ್ಜನರು ಸ್ವರ್ಗದಲ್ಲಿ ಕರ್ಪೂರ ಜಲ ಮಿಶ್ರಿತ ಪಾನ ಪಾತ್ರೆಯಿಂದ ಕುಡಿಯುವರು ಐ ನೈಯ ಶ್ರಿ ಜೀರೋ ಇದೊಂದು ಹರಿಯುತ್ತಿರುವ ಚಿಲುಮೆಯಾಗಿದ್ದು ಅದರ ನೀರಿನೊಂದಿಗೆ ಅಲ್ಲಾಹನ ದಾಸರು ಮದಿರಾಪಾನ ಮಾಡುವರು ಮತ್ತು ತಾವಿಚ್ಚಿಸಿದೆಡೆ ನಿರಾಯಾಸವಾಗಿ ಅದರ ಶಾಖೆಗಳನ್ನು ಹೊರಡಿಸುವರು ಇವರು ಭೂಲೋಕದಲ್ಲಿ ಹರಕೆ ಪೂರ್ತಿಗೊಳಿಸುವವರು ಎಲ್ಲೂ ವಿಪತ್ತೆ ಹಬ್ಬಿಕೊಂಡಿರುವ ಆ ದಿನವನ್ನು ಭಯಪಡುವವರೂ ಆಗಿರುವರು ವಯೋಪೈಮು ನಪ್ಪ ಮಿಹಿ ಮಿಸ್ಕಿ ನೋ ವಯೂ ವಸಿರೋ ಮತ್ತು ಅಲ್ಲಾಹನ ಮೇಲಿನ ಪ್ರೇಮದಿಂದ ದರಿದ್ರರಿಗೂ ಅನಾಥರಿಗೂ ಸೆರೆಯಾಳುಗಳಿಗೂ ಊಟ ಕೊಡುತ್ತಾರೆ ಪೈ ಮುಲಿ ವಜುಹಿ ಲ ಹಿಲನುರಿ ಗು ಮಿಲ್ ಕು ಮತ್ತು ಅವರೊಡನೆ ಹೇಳುತ್ತಾರೆ ನಾವು ನಿಮಗೆ ಕೇವಲ ಅಲ್ಲಾಹನಿಗಾಗಿ ಉಣಿಸುತ್ತಿದ್ದೇವೆ ನಾವು ನಿಮ್ಮಿಂದ ಯಾವುದೇ ಪ್ರತಿಫಲವನ್ನಾಗಲಿ ಕೃತಜ್ಞತೆಯನ್ನಾಗಲಿ ಬಯಸುವುದಿಲ್ಲ ನಮಗಂತೂ ನಮ್ಮ ಪ್ರಭುವಿನಿಂದ ಆ ತೀವ್ರ ಕಾಠಿಣ್ಯದ ಅತ್ಯಂತ ಸುದೀರ್ಘ ದಿನದ ಭಯವಿದೆ ಅಲ್ಲಾಹನು ಅವರನ್ನು ಆ ದಿನದ ಕೇಡಿನಿಂದ ರಕ್ಷಿಸುವನು ಮತ್ತು ಅವರಿಗೆ ಉಲ್ಲಾಸವನ್ನು ಹರ್ಷವನ್ನು ನೀಡ ನೀಡುವನುಝಝ ಬಿ ಹರಿ ರಾ ಮತ್ತು ಅವರ ಸಹನೆಯ ಪ್ರತಿಫಲವಾಗಿ ಅವರಿಗೆ ಸ್ವರ್ಗೋದ್ಯಾನವನ್ನು ರೇಷ್ಮೆಯ ಉಡುಪನ್ನು ದಯಪಾಲಿಸುವನು ಮುತ್ತಖಿ ನೀಹಿಲರೌ ನ ಸಿಹ ಶಂಸ ಅಲ್ಲಿ ಅವರು ಉನ್ನತ ಪೀಠಗಳ ಮೇಲೆ ದಿಂಬುಗಳಿ ಗೊರಗಿ ಕುಳಿತಿರುವರು ಅಲ್ಲಿ ಬಿಸಿಲಿನ ದಗೆಯಾಗಲಿ ಚಳಿಯ ತೀವ್ರತೆಯಾಗಲಿ ಅವರನ್ನು ಬಾಧಿಸಲಾರದು ಸ್ವರ್ಗೋದ್ಯಾನದ ನೆರಳು ಅವರ ಮೇಲೆ ಬಾಗಿ ಹರಡಿರುವುದು ಮತ್ತು ಯಥೇವಾಗಿ ಕೊಯ್ದುಕೊಳ್ಳುವಂತೆ ಅದರ ಫಲಗಳು ಸದಾ ಅವರಿಗೆ ಎಟಕುತ್ತಿರು ಅವರ ಮುಂದೆ ಬೆಳ್ಳಿಯ ಪಾತ್ರೆಗಳನ್ನು ಗಾಜಿನ ಲೋಟೆಗಳನ್ನು ಸುತ್ತು ತರಲಾಗುವುದು ಕವರಿ ಕಜ್ಜರು ಹ ಚಕುರಿ ಆ ಗಾಜುಗಳು ಕೂಡ ಬೆಳ್ಳಿಯ ತರದವಗಳಾಗಿರು ಅವುಗಳನ್ನು ಸ್ವರ್ಗದ ವ್ಯವಸ್ಥಾಪಕರು ಸರಿಯಾದ ಪ್ರಮಾಣದಲ್ಲಿ ತುಂಬಿಸಿರುವರು ಅಲ್ಲಿ ಅವರಿಗೆ ಶುಂಠಿ ಬೆರೆತಿರುವಂತಹ ಮದಿರೆಯನ್ನು ಕುಡಿಸಲಾಗುವುದು ಐ ನು ಸೀಲಾ ಇದೊಂದು ಸ್ವರ್ಗದ ಚಿಲುಮೆಯಾಗಿದ್ದು ಇದನ್ನು ಸಲ್ ಸಬೀಲ್ ಎನಲಗುತದೆ ವಯಾತುಫು ಅಲೈಹಿಂ ಮುಲ್ದಾನゥム ಮುಖಲ್ಲದುನ ಇದಾ ರಾಯಿತಹಂ ಹಸಬತಹಂ ಲೂನ್ ಅಮ್ಮಾ ಥೂರಾ ಅವರ ಸೇವೆಗಾಗಿ ಸದಾ ಬಾಲಕರಾಗಿಯೇ ಇರುವಂತಹ ಬಾಲಕರು ಓಡಾಡುತ್ತಿರುವುದು ನೀವು ಅವರನ್ನು ಕಂಡರೆ ಹರಡಿರುವಂತಹ ಮುತ್ತುಗಳೆಂದೇ ಭಾವಿಸಿವಿರಿ ಐಚನ ಐ ನೋವೀರೋ ಅಲ್ಲಿ ಎತ್ತ ದೃಷ್ಟಿ ಹರಿಸಿದರೂ ಅನುಗ್ರಹಗಳನ್ನೇ ಕಾಣುವಿರಿ ಮತ್ತು ಒಂದು ಬೃಹತ್ ಸಾಮ್ರಾಜ್ಯದ ಸಂಪತ್ ಸಾಮಗ್ರಿಗಳೇ ನಿಮಗೆ ಕಾಣಿಸು ಅರಿಯ ಹುಂಸಿಯುಸು ಇಷ್ಟ ದೊರಕೋ ವಶುಲ್ಲೂಬ್ಬೂ ಹುಂ ಶಂ ಅವರ ಮೈ ಮೇಲೆ ತೆಳ್ಳಗಿನ ರೇಷ್ಮೆಯ ಹಸಿರು ಉಡುಪು ಮತ್ತು ಜರತಾರಿ ಬಟ್ಟೆಗಳಿರುವು. ಅವರಿಗೆ ಬೆಳ್ಳಿಯ ಕಂಕಣಗಳನ್ನು ತೊಡಿಸಲಾಗುವುದು ಮತ್ತು ಅವರ ಪ್ರಭು ಅವರಿಗೆ ನಿರ್ಮಲವಾದ ಮದಿರೆಯನ್ನು ಕುಡಿಸುವನು ನಿಮಗಿರುವ ಪ್ರತಿಫಲವಿದು ನಿಮ್ಮ ಸಾಧನೆಯು ಗೌರವಾರ್ಹವೆಂದು ಪರಿಗಣಿಸಲ್ಪಟ್ಟಿದೆ ಸಂದೇಶವಾಹಕರೇ ನಾವೇ ಈ ಕುರ್ಆನ್ ಅನ್ನು ನಿಮ್ಮ ಮೇಲೆ ಸ್ವಲ್ಪ ಸ್ವಲ್ಪವಾಗಿ ಅವತೀರ್ಣಗೊಳಿಸಿದ್ದೇವೆ ಕೆವಲೂರಾ ಆದುದರಿಂದ ನೀವು ನಿಮ್ಮ ಪ್ರಭುವಿನ ಅಪ್ಪಣೆಯ ವಿಷಯದಲ್ಲಿ ತಾಳ್ಮೆ ಮತ್ತು ಇವರ ಪೈಕಿ ಯಾವುದೇ ಕರ್ಮಭೃಷ್ಟ ಅಥವಾ ಸತ್ಯ ನಿಷೇಧಿ ವ್ಯಕ್ತಿಯ ಮಾತನ್ನು ಅನುಸರಿಸಬೇಡಿರಿ ಸಂಜ ಮುಂಜಾನೆಗಳಲ್ಲಿ ನಿಮ್ಮ ಪ್ರಭುವಿನ ನಾಮವನ್ನು ಸ್ಮರಿಸಿರಿ ಓಮಿನೈಲೈಲ ಇರುಳಲ್ಲೂ ಅವನ ಮುಂದೆ ಸಾಷ್ಟಾಂಗ ಬೆರೆಗಿರಿ ಮತ್ತು ರಾತ್ರೆಯ ದೀರ್ಘ ಸಮಯದಲ್ಲಿ ಅವನನ್ನು ಜಪಿಸುತ್ತಲಿರಿಯದೂರ ಇವರಂತೂ ಶೀಘ್ರ ಪ್ರಾಪ್ತವಾಗುವ ವಸ್ತುವನ್ನು ಅರ್ಥಾತ್ ಇಹಲೋಕವನ್ನು ಪ್ರೀತಿಸುತ್ತಾರೆ ಮತ್ತು ಮುಂದೆ ಬರಲಿರುವ ಮಹಾ ದಿನವನ್ನು ಕಡೆಗಣಿಸುತ್ತಾರೆ ಅಂತರ ಹುಂ ನಾವೇ ಇವರನ್ನು ಸೃಷ್ಟಿಸಿರುತ್ತೇವೆ ಮತ್ತು ಇವರ ಸಂದುಗಳನ್ನು ಬಲಾಢ್ಯಗೊಳಿಸಿದ್ದೇವೆ ನಾವಿಚ್ಛಿಸಿದಾಗ ಇವರ ರೂಪಗಳನ್ನು ಬದಲಿಸಿ ಬಿಡಬಲ್ಲೆವು ಇದೊಂದು ಬೋಧನೆಯಾಗಿದೆ ಇನ್ನು ಇಷ್ಟವುಳ್ಳವನು ತನ್ನ ಪ್ರಭುವಿನ ಕಡೆಗೆ ಹೋಗುವ ಮಾರ್ಗವನ್ನು ಅನುಸರಿಸಲಿ ಮತ್ತು ಅಲ್ಲಾಹನು ಇಚ್ಚಿಸುವ ತನಕ ನೀವು ಇಚ್ಛಿಸುವುದರಿಂದ ಏನೂ ನಡೆಯದು ಖಂಡಿತವಾಗಿಯೂ ಅಲ್ಲಾಹು ಸರ್ವಜ್ಞನೂ ಯುಕ್ತಿಪೂರ್ಣನೂ ಆಗಿರುತ್ತಾನೆ ಅವನು ತಾನಿಚ್ಛಿಸಿದವರನ್ನು ತನ್ನ ಕೃಪಾಶ್ರಯದಲ್ಲಿ ಸೇರಿಸಿಕೊಳ್ಳುತ್ತಾನೆ ಮತ್ತು ಅಕ್ರಮಿಗಳಿಗಾಗಿ ಅವನು ವೇದನಾಯುಕ್ತ ಯಾತನೆಯನ್ನು ಸಿದ್ಧಗೊಳಿಸಿ ಇಟ್ಟಿರುತ್ತಾನೆ